ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಆದಿಶಂಕರಾಚಾರ್ಯರಿ ಪಾದಾರ್ವಿಂದಗಳಲ್ಲಿ ನಮಿಸುತ್ತಾ ಶ್ರೀ ಶ್ರೀ ಸತ್ಯಾನಂದ ಪದತಲಗಳಲ್ಲಿ ನಮಿಸುತ್ತಾ ವೇದವಾರಧಿಗಳ ವೇದಾಂತವಾರಧಿಗಳಾದಂತಹ ಶ್ರೀ ಶ್ರೀ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ವಂದಿಸುತ್ತಾ ಈಗ ಶಂಕರಾಚಾರ್ಯ ಕೃತಿಯಾದಂತಹ ಆತ್ಮಬೋಧ ಇದನ್ನು ಮುಂದುವರಿಸ್ತಾಯಿದ್ದೇವೆ ಅದರಲ್ಲಿ ಎಂಟನೇ ಶ್ಲೋಕ ಉಪಾದಾನೇ ಅಖಿಲಾಧಾರಿ ಜಗಂತಿ ಪರಮೇಶ್ವರೇ ಸರ್ಗಸ್ಥಿತಿಲಯಾನ್ಯಾಂತಿ ಬುಧ್ಬುಧಾನೀವಾರಿ ಅಂದರೆ ಉಪಾದಾನೇ ಅಖಿಲಾಧಾರಿ ಎಲ್ಲಕ್ಕೂ ಆಧಾರವಾಗಿಯೂ ಉಪಾದಾನ ಕಾರಣವಾಗಿಯೂ ಇರತಕ್ಕಂತಹ ಜಗಂತಿ ಪರಮೇಶ್ವರಿ ಇರತಕ್ಕಂತಹ ಪರಮೇಶ್ವರನಲ್ಲಿ ಜಗಂತಿ ಜಗತ್ತುಗಳು ಸರ್ಗ ಸ್ಥಿತಿ ಲಯಾನ್ ಯಾಂತೀ ಬುದ್ಬುಧಾನೀವ ವಾರಿಣೀ ನೀರಿನಲ್ಲಿ ಗುಳ್ಳೆಗಳು ಹೇಗೆಯೋ ಹಾಗೆಯೇ ಸೃಷ್ಟಿ ಸ್ಥಿತಿ ಲಯಗಳನ್ನು ಹೊಂದುತ್ತಾ ಇರ್ತವೆ ಅಂದರೆ ಕ್ಷಣಿಕವಾಗಿ ಗುಳ್ಳೆ ಒಮ್ಮೆ ಬರ್ತದೆ ಉಡ್ದು ಹೋಗ್ತದೆ ಹೇಗೆ ನೀರಿನಲ್ಲಿಯೋ ಅದೇ ರೀತಿಯಲ್ಲಿ ಎಲ್ಲಕ್ಕೂ ಆಧಾರವಾಗಿರುವ ಹಾಗೂ ಉಪಾದಾನ ಕಾರಣವಾಗಿರತಕ್ಕಂಥ ಪರಮೇಶ್ವರಿನಲ್ಲಿ ಈ ಜಗತ್ತುಗಳೆಲ್ಲ ನೀರಿನ ಗುಳ್ಳೆಗಳ ಹಾಗೆ ಸೃಷ್ಟಿಸ್ಥಿತಿ ಲೈವನ್ನು ಹೊಂದುತ್ತಾ ಇರ್ತವೆ ಅಂತ ಹೇಳಿ ಅಂದರೆ ಮಣ್ಣು ಮಡಕೆಗೆ ಉಪಾದಾನ ಕಾರಣವಾಗಿರುವ ಹಾಗೆ ಮಣ್ಣು ಮಡಕೆಗೆ ಒಂದು ಉಪಾದಾನ ಕಾರಣ ಹೇಗೆಯೋ ಹಾಗೆ ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣ ಉಪಾದಾನ ಕಾರಣ ಅಂದರೆ ಹಾಗೆ ಅದರದ್ದೇ ಇದು ಆಕೃತಿ ಅಂತೇಳಿ ಇಂತಹ ಕಾರಣಕ್ಕಿಂತ ಕಾರ್ಯವು ಬೇರೆ ಆಗಿರುವುದಿಲ್ಲ ಕಾರಣಕಾರ್ಯ ಅದು ಮಣ್ಣೆ ಇದು ಮಣ್ಣೆ ಆಕಾರ ಮಾತ್ರ ಬೇರೆ ಅಂತೇಳಿ ಅಷ್ಟೆ ಹ್ಞೂ ಮಡಿಕೆಯು ಮಣ್ಣೆ ಬರೀ ಮಣ್ಣು ಮಣ್ಣೆ ಆಕಾರ ಬೇರೆ ಚಿನ್ನದ ಗಟ್ಟಿ ಮತ್ತು ಚಿನ್ನದ ಆಭರಣ ಅಂತೇಳಿ ಹೇಳಿದ ಹಾಗೆ ಚಿನ್ನ ಚಿನ್ನವೆರಡೂ ಕೂಡ ಅದೇ ರೀತಿಯಲ್ಲಿ ಹಾಗೆ ಉಪಾದಾನ ಕಾರಣವು ಮೊಣಕಿಗೆ ಮಣ್ಣು ಇದ್ದ ಹಾಗೆ ಸರ್ವಾಶ್ರಯವು ಆದಂಥ ಪರಮೇಶ್ವರಿನಲ್ಲಿ ಜಗತ್ತು ನೀರಿನ ಗುಳ್ಳೆಯಂತೆ ಸೃಷ್ಟಿಸ್ಥಿತಿ ಲಯಗಳನ್ನು ಹೊಂದುತ್ತಾ ಇರ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯ ಅಂದರೆ ನೀರಿನ ಮೇಲೆ ಹೇಳುವ ಗುಳ್ಳೆಗಳಂತೆ ಬುದ್ಧ್ಬುಧ ಅಂತೇಳಿ ಅದಕ್ಕೆ ಕೇಳ್ತಾರೆ ಬುದ್ಧ್ಬುಧ ಅಂದಂತೆ ಜಗತ್ತಿಗೆ ಉಪಾದಾನ ಕಾರಣವಾದ ಪರಮಾತ್ಮ ತತ್ವದಲ್ಲಿ ಈ ಜಗತ್ತು ಹುಟ್ಟಿ ಕ್ಷಣಕಾಲ ಇದ್ದು ಪುನಃ ಅದರಲ್ಲಿ ಅಡಕಗೊಳ್ಳುತ್ತದೆ ಕ್ಷಣಕಾಲ ಅಂದರೆ ಆ ಸೃಷ್ಟಿ ಸ್ಥಿತಿ ಲಯಗಳು ಅಂತಕ್ಕಂಥದ್ದು ಮನುಷ್ಯರಿಗೆ ಮನುಷ್ಯರ ಜೀವಮಾನಕ್ಕೆ ಅದು ಬಹಳ ಅಲ್ ಜೀವಮಾನ ಅತ್ಯಂತ ಅಲ್ಪವಾದದ್ದು ನಮ್ಮ ಊಹೆಗೆ ಸಿಲುಕೋದಿಲ್ಲ ಆದರೆ ಆ ದೀರ್ಘವಾದ ಕಾಲಚಕ್ರದಲ್ಲಿ ಅದು ಒಂದು ಕ್ಷಣ ಯುಗ ಯುಗ ಕಲ್ಪಗಳ ಕಾಲದಲ್ಲಿ ಅದರ ಕಾಲಘಟ್ಟ ದೀರ್ಘವಾದದ್ದು ಅದರಲ್ಲಿ ಇದು ಸೃಷ್ಟಿ ಸ್ಥಿತಿ ಲಯಗಳು ಒಂದೊಂದು ಕ್ಷಣ ಇದ್ದ ಹಾಗೆ ಅಂತೇಳಿ ಅಂದರೆ ಇತರ ಮತ ಪ್ರವರ್ತಕರಿಗಿಂತ ಹಿಂದೂ ಮತದ ಪೂರ್ವಿಕರು ಜಗತ್ತಿನ ಉತ್ಪತ್ತಿಯ ಬಗ್ಗೆ ಹೆಚ್ಚು ಚಿಂತಿಸಿದ್ದಾರೆ ಅಂತೇಳಿ ತೋರ್ತದೆ ಅಂಥೇಳಿ ಚಿನ್ಮಯಾನಂದ ಸ್ವಾಮೀಜಿಯವರು ಹೇಳ್ತಾರೆ ಅವರ ಸಂಪೂರ್ಣ ತರ್ಕಬದ್ಧ ಅನ್ವೇಷಣೆ ಮತ್ತು ಅಧ್ಯಯನ ಇಂದಿನ ಆಧುನಿಕ ವಿಜ್ಞಾನದ ರೀತಿಗಿಂತಲೂ ಬಹಳ ಸೂಕ್ಷ್ಮ ಮತ್ತು ಸಬದ್ಧ ಸಂಬದ ಸುಬದ್ಧವಾದದ್ದು ಅಂಥೇಳಿ ಕಾರಣ ಆಧಾರ ಇರತಕ್ಕಂಥದ್ದು ಅಂಥೇಳಿ ಅಬದ್ಧ ಅಲ್ಲ ಅಂಥೇಳಿ ಯಾರಿಂದಲೂ ಏನೂ ಹೊಸದಾಗಿ ಸೃಷ್ಟಿಯಾಗಿಲ್ಲ ನಾಮ ರೂಪ ಮತ್ತು ಅವಸ್ಥೆಯಲ್ಲಿ ಮಾತ್ರ ಆದಂತ ಬದಲಾವಣೆಯ ಸೃಷ್ಟಿ ಅಂದರೆ ಮಣ್ಣಿಂದದ್ದು ಮಡಿಕೆಯಾಗಿದೆ ಆ ರೀತಿಯಲ್ಲಿ ನಾಮ ರೂಪ ಮತ್ತು ಅವಸ್ಥೆಯಲ್ಲಿ ಮಾತ್ರ ಬದಲಾವಣೆ ನಾಮ ಮಣ್ಣಲ್ಲ ಮಡಿಕೆ ರೂಪ ಮಣ್ಣಲ್ಲ ಮಡಿಕೆ ರೂಪ ಅವಸ್ಥೆ ಮಣ್ಣಿನ ಅವಸ್ಥೆಯಲ್ಲಿಲ್ಲ ಹುಡಿಹುಡಿಯಾಗಿಲ್ಲ ಒಂದು ಮಡಿಕೆ ಆಕಾರ ಒಂದು ವಸ್ತುವಾಗಿ ಕಾಣ್ತದೆ ಒಂದು ಆಕಾರ ಹಾಗೆ ಯಾವುದಾದ್ರೂ ಒಂದು ಹೊಸ ವಸ್ತುವಿನ ಸೃಷ್ಟಿಯಾಗಬೇಕಿದ್ದರೆ ಮುಖ್ಯವಾಗಿ ಮೂರು ಅವಶ್ಯಕತೆಗಳನ್ನು ಸಮಗ್ರವಾಗಿ ಕಾರಣಗಳು ಅಂತೇಳಿ ಕರೆದಿದ್ದಾರೆ ಅಂದರೆ ಯಾವ ಸೃಷ್ಟಿಯಲ್ಲೇ ಆಗಲಿ ಮೂರು ಕಾರಣಗಳು ಕಾರ್ಯಪ್ರವೃತ್ತಿಗೊಳ್ಳಬೇಕು ಒಂದು ಉಪಾದಾನ ಕಾರಣ ಒಂದು ನಿಮಿತ್ತ ಕಾರಣ ಮತ್ತು ಒಂದು ಸಹಾಯಕ ಅಥವಾ ಸಾಧನ ಕಾರಣ ಅಂತೇಳಿ ಕುಂಬಾರದ ಮಡಕೆಯನ್ನು ಮಾಡುವಾಗ ಕುಂಬಾರ ನಿಮಿತ್ತ ಕಾರಣ ಅವನು ತಿರುಗಿಸ್ತಕ್ಕಂಥ ಚಕ್ರ ಸಹಕಾರಿ ಕಾರಣ ಮತ್ತು ಮಣ್ಣು ಉಪಾದಾನ ಕಾರಣ ಈ ರೀತಿಯಾಗಿ ಉದಾಹರಣೆಯನ್ನು ಕೊಡ್ತಾರೆ ಮಡಿಕೆ ಮಾಡುವಂತಹ ಕುಂಬಾರ ನಿಮಿತ್ತ ಕಾರಣ ಅವನು ತಿರುಗಿಸ್ತಾ ಇರತಕ್ಕಂಥ ಚಕ್ರ ಸಹಕಾರಿ ಕಾರಣ ಅಥವಾ ಸಾಧನ ಕಾರಣ ಮಣ್ಣು ಉಪಾದಾನ ಕಾರಣ ಪ್ರಪಂಚದ ಸೃಷ್ಟಿಯಾಗುವ ಮಡಿಕೆಗಳಲ್ಲಿಯೂ ಕುಂಬಾರ ಮಣ್ಣಿಗಿಂತ ಬೇರೆ ಪ್ರಪಂಚದಲ್ಲಿ ಪ್ರಪಂಚ ಸೃಷ್ಟಿಯಲ್ಲಿ ಅನಂತದಿಂದ ಈ ಜಡ ವಸ್ತುಗಳು ಸೃಷ್ಟಿಸಲ್ಪಡುವಾಗ ಉಪಾದಾನ ಮತ್ತು ನಿಮಿತ್ತ ಕಾರಣಗಳು ಎರಡೂ ಒಂದೇ ಉಪಾದಾನ ಮತ್ತು ನಿಮಿತ್ತ ಕಾರಣ ಎರಡೂ ಕೂಡ ಒಂದೇ ಅಂತ ಹೇಳ್ತಾರೆ ಅಂದರೆ ನೀರಿನಲ್ಲಿ ಏಳುವ ಗುಳ್ಳೆಗಳು ನೀರಿಗಿಂತ ಹೇಗೆ ಬೇರೆ ಅಲ್ಲವೋ ನೀರಿನಲ್ಲಿಯೇ ಇದ್ದು ಅಲ್ಲಿಯೇ ಇದ್ದು ಅದರಲ್ಲೇ ಬಿದ್ದು ಹೋಗ್ತವೆ ಹಾಗೆಯೇ ದೇಹ ಮನಸ್ಸು ಬುದ್ಧಿಗೆ ಗೋಚರವಾಗತಕ್ಕಂತಹ ಈ ವಿವಿಧ ಪ್ರಪಂಚದ ನಾಮರೂಪಗಳ ಆಟ ನಿತ್ಯವೂ ಅನಂತವಾದ ಚೇತನ ಪರಮಾತ್ಮನಲ್ಲಿ ನಡೆಯತಕ್ಕಂತಹ ಮೋಡಿ ಅಷ್ಟೇ ಆದರೆ ಪರಮಾತ್ಮನಲ್ಲಿ ಯಾವ ಬದಲಾವಣೆಯೂ ಇಲ್ಲ ಆ ತತ್ವ ಪರಿಪೂರ್ಣವಾದುದರಿಂದ ಅದರಲ್ಲಿ ಯಾವ ವಿಧವಾದ ವಿಕಾರವೂ ಇಲ್ಲ ಆಗಿರುವಾಗ ಆ ಪರಬ್ರಹ್ಮನಿಂದ ಈ ವೈವಿಧ್ಯ ಪ್ರಪಂಚ ಹೇಗೆ ಹುಟ್ಟಿತು ಅದು ಬರಿ ತೋರಿಕೆಯಾಗಿರಲು ಮಾತ್ರ ಸಾಧ್ಯ ನಿಜವಾದ ಉತ್ಪತ್ತಿ ಇಲ್ಲ ಸತ್ಯತೆಯಲ್ಲಿ ಪ್ರಪಂಚದ ಸೃಷ್ಟಿ ಇಲ್ಲ ಇದು ಮಿಥ್ಯ ಅಂದರೆ ಇದು ನಮ್ಮ ದೃಷ್ಟಿ ಗೋಚರವಾಗಿ ಪಂಚೇಂದ್ರಿಯ ಗೋಚರವಾಗಿ ಮಾತ್ರ ಇರತಕ್ಕಂಥದ್ದು ಪಾರಮಾರ್ಥಿಕ ಸತ್ಯ ಅಲ್ಲ ಇದು ವ್ಯಾವಹಾರಿಕ ಸತ್ಯ ಅಂತೇಳಿ ಇದನ್ನು ತಿಳಿಯಬಹುದು ಅಂತೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಮುಂದಿನ ಮುಂದಿನದನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಂಕರಚರಣ ಅರ್ಪಿತ ಮಸ್ತು